ಅನಾಮಧೇಯ ಗೋಷ್ಠಿ ಸಾವಿರದ ಒಂಬೈನೂರ ಹದಿನಾರು ಹದಿನೇಳರ ಸುಮಾರಿನಿಂದ ಕೆಲವು ವರ್ಷ ಬದುಕಿ ಕೆಲಸ ಮಾಡಿದ ಒಂದು ಬಹು ಸಣ್ಣ ಸಂಸ್ಥೆಯ ಮಾತನ್ನು ಈಗ ಹೇಳುತ್ತೇನೆ ನಾನು ಆ ಸಂಸ್ಥೆಯ ಸದಸ್ಯನಾಗಿದೆ ಆ ಸಂಸ್ಥೆಯ ಹೆಸರು ನಾನ್ ಎಂಟಿಟೀಸ್ ಅನಾಮಧೇಯರು ಎಂದು ಅದು ಪ್ರಾರಂಭವಾದ ಸಮಯ ಸಂದರ್ಭಗಳು ನನಗೆ ಪೂರ್ತಿ ತಿಳಿದಿಲ್ಲ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬೆಂಗಳೂರಿನಲ್ಲಿ ಇನ್ಫ್ಲೂಯೆನ್ಸಾ ವ್ಯಾದಿಯ ಹಾವಳಿ ಭಯಂಕರವಾಗಿತ್ತಷ್ಟೇ ಆ ವ್ಯಾಧಿಗೆ ತಡೆಗಟ್ಟುವ ಮತ್ತು ಅದರ ಹಾವಳಿಗೆ ಕೊಂಚಮಟ್ಟಿಗಾದರೂ ಉಪಶಮನ ಮಾಡುವ ಪ್ರಯತ್ನಗಳು ಅಷ್ಟಿಷ್ಟು ನಡೆದಿದ್ದವು ಆ ಕಾಲದಲ್ಲಿ ಪುಟ್ಟಣ್ಣ ಶೆಟ್ಟರ್ ಪೌರಸಭೆಯ ಅಧ್ಯಕ್ಷರಾಗಿದ್ದರೆಂದು ಡಾಕ್ಟರ್ ಆರ್ ಸುಬ್ಬರಾಯರು ಉಪಾಧ್ಯಕ್ಷರಾಗಿದ್ದರೆಂದು ಬೇರೆ ಕಡೆ ಹೇಳಿದ್ದೇನೆ ಸುಬ್ಬರಾಯರು ರೋಗಿಗಳಿಗೆ ಚಿಕಿತ್ಸೋ ಚಿಕಿತ್ಸೋ ಉಪಚಾರಗಳ ಏರ್ಪಾಟನ್ನು ಸಂಘಟನೆ ಮಾಡುವುದರಲ್ಲಿ ಅತ್ಯಂತ ಉತ್ಸಾಹಿಗಳಾಗಿದ್ದರು ನಾನು ಅವರ ಕಿರಿಯ ಸ್ನೇಹಿತನಾಗಿದ್ದು ಅವರೊಡನೆ ಎತ್ಕಿಂಚಿತ್ತಾದರೂ ಸಹಕರಿಸಬೇಕೆಂದು ತವಕಪಡುತ್ತಿದ್ದೆ ಆ ಕಾಲದಲ್ಲಿ ನಾನು ಕರ್ನಾಟಕ ಎಂಬ ಇಂಗ್ಲಿಷ್ ವಾರಾರ್ಧ ಪತ್ರಿಕೆಯನ್ನು ನಡೆಸುತ್ತಿದ್ದೆ ಹೀಗಿದ್ದಾಗ ಒಂದು ದಿನ ಒಬ್ಬ ಸ್ನೇಹಿತರು ನನ್ನಲ್ಲಿ ಬಂದು ಒಂದು ಮೊಬಲಗನ್ನು ಕಷ್ಟ ನಿವಾರಣೆಯ ಕಾರ್ಯಕ್ಕೆ ಅದು ಉಪಯೋಗವಾಗತಕ್ಕದ್ದೆಂದು ಹೇಳಿ ನನ್ನ ಕೈಯಲ್ಲಿದ್ದರು ಅದು ಬಹುಶಃ ಸಾವಿರದ ಎಂಟುನೂರು ಅಥವಾ ಎರಡು ಸಾವಿರ ರೂಪಾಯಿ ಮೊಬೈಲಗಿನ ನಿಶ್ಚಿತವಾದ ಗಾತ್ರ ಈಗ ಮರೆತು ಹೋಗಿದೆ ಆ ಮೊಬೈಲಗನ್ನು ಅವರು ನನ್ನ ಕೈಗೆ ಕೊಡುವಾಗ ಅದು ಗೋಪ್ಯವಾಗಿರಬೇಕಾದ ಸಂಗತಿಯೆಂದು ಯಾರೊಬ್ಬರ ಹೆಸರು ಪ್ರಕಟವಾಗಬಾರದೆಂದು ತಿಳಿಸಿದರು ಅವರು ಹಾಗೆ ಹೇಳಿದ್ದಕ್ಕೆ ಎಷ್ಟೋ ಕಾರಣಗಳಿರಬಹುದು ಆ ಕಾರಣಗಳಲ್ಲಿ ಒಂದು ಆ ಜನ ಸರಕಾರಿ ಉದ್ಯೋಗದಲ್ಲಿದ್ದರೆಂಬುದು ಹೆಸರು ಪ್ರಕಟವಾದರೆ ಅದರ ಮೇಲೆ ನಾನಾ ಟೀಕೆಗಳು ಹೊರಡಬಹುದು ಅದು ಅನಾವಶ್ಯಕ ಎಂದು ಅವರು ಸೂಚಿಸಿದರು ಈಗ ಆ ಸ್ನೇಹಿತರು ಅವರ ಸಹಕಾರಿಗಳು ಎಲ್ಲರೂ ನನ್ನ ಮತ್ತು ಇನ್ನೊಬ್ಬ ವಿನ ದೈವಾಧೀನರಾಗಿದ್ದಾರೆ ಆದದರಿಂದ ಅವರ ಹೆಸರನ್ನು ಈಗ ಹೇಳಿದರೆ ಯಾರಿಗೂ ಏನು ಅಪಾಯವಾಗಲಾರದು ನನ್ನ ಬಡಿಬಂದು ಬಂದು ಹಣ ಕೊಟ್ಟವರು ಎಸ್ ಜಿ ಶಾಸ್ತ್ರಿಗಳು ಎಸ್ ಶಾಸ್ತ್ರಿಗಳು ಎಸ್ ಶಾಸ್ತ್ರಿಗಳು ಮೈಸೂರಿನ ವಿದ್ವಜನದಲ್ಲಿ ಮಾನ್ಯರಾದವರು ಅವರು ನಾನು ಒಂದಾನೊಂದು ಕಾಲದಲ್ಲಿ ಸಹಪಾಠಿಗಳಾಗಿದ್ದೆವು ಅಂದಿನಿಂದ ನಮ್ಮಿಬ್ಬರಿಗೂ ಅಂತರಂಗ ಸ್ನೇಹ ಬೆಳೆದಿತ್ತು ಎಸ್ ಶಾಸ್ತ್ರಿಗಳು ಮಹಾಪ್ರಸಿದ್ಧವಾದ ವಿದ್ವಾಂಸ ವಂಶದವರು ಅವರ ಅಜ್ಜಂದಿರು ಅರಮನೆಯ ಆಸ್ಥಾನ ಪಂಡಿತರಾಗಿದ್ದ ಗರಳಪುರಿ ಶಾಸ್ತ್ರಿಗಳು ಸಂಸ್ಕೃತ ಭಾಷೆಯಲ್ಲಿ ಅನೇಕ ಕಾವ್ಯಗಳನ್ನು ಶಾಸ್ತ್ರ ಗ್ರಂಥ ಗ್ರಂಥಗಳನ್ನು ಬರೆದವರು ಇವರ ಮಕ್ಕಳು ಕವಿ ತಿಲಕ ಅಯ್ಯ ಶಾಸ್ತ್ರಿಗಳು ಕನ್ನಡದಲ್ಲಿ ಶೇಷರಾಮಾಯಣ ವಿಕ್ರಮೋರ್ವಶೀಯ ಮೊದಲಾದ ಗ್ರಂಥಗಳನ್ನು ಬರೆದವರು ನನ್ನ ಸ್ನೇಹಿತರಾದ ಎಸ್ ಜಿ ಶಾಸ್ತ್ರಿಗಳು ಇಪ್ಸನ್ ಕವಿಯ ಕೆಲವು ನಾಟಕಗಳನ್ನು ಕನ್ನಡಿಸಿದರು ಕನ್ನಡದಲ್ಲಿ ಕೆಲವು ಕತೆ ಕಾದಂಬರಿಗಳನ್ನು ರಚಿಸಿದರು ಮೇಲೆ ಭಿನಯಿಸಿದ ಸಂಗತಿಯನ್ನು ನಡೆದು ಕೆಲವು ತಿಂಗಳು ಕಳೆದ ಬಳಿಕ ಎಸ್ ಜಿ ಶಾಸ್ತ್ರಿಗಳು ಅನಾಮಧೇಯ ಗೋಷ್ಠಿಯ ವಿಷಯವನ್ನು ನನಗೆ ಸಂಗ್ರಹವಾಗಿ ತಿಳಿಸಿ ನನ್ನನ್ನು ಅದರಲ್ಲಿ ಸೇರಿಕೊಂಡಿರುವಂತೆ ಹೇಳಿದರು ನಾನು ಕೃತಜ್ಞತೆ ಸೂಚಿಸಿದೆ ಅನಾಮಧೇಯ ಗೋಷ್ಠಿಗೆ ಪ್ರಾರಂಭಕರ್ತರು ಬಹುಶಃ ಎಸ್ ಶಾಸ್ತ್ರಿಗಳವರೇ ಅವರಿಗೆ ಇಂತಹ ಆಗಾಗ ಬರುತ್ತಿದ್ದುದುಂಟು ಅವರ ಸ್ವಭಾವವನ್ನು ನಾನು ಚಿಕ್ಕಂದಿನಿಂದ ಬಲವನಾದದ್ದರಿಂದ ಈ ಮಾತನ್ನು ಹೇಳುತ್ತಿದ್ದೇನೆ ಎಸ್ ಶಾಸ್ತ್ರಿಗಳು ಇಂಗ್ಲೆಂಡ್ಗೆ ಹೋಗಿ ಪ್ರೌಢವಿದ್ಯೆಯಲ್ಲಿ ಉತ್ತೀರ್ಣರಾಗಿ ಅಲ್ಲಿಂದ ಬಂದ ಬಳಿಕ ಒಳ್ಳೆಯ ಉದ್ಯೋಗದಲ್ಲಿ ನೆಲೆಸಿದ ಇದ್ದರಷ್ಟೇ ಅವರ ರಸಾಯನ ರಸಾಯನಶಾಸ್ತ್ರ ಅವರು ಬಹುಕಾಲ ಗವರ್ಮೆಂಟ್ ಸೋಪ್ ಫ್ಯಾಕ್ಟರಿಯ ವ್ಯವಸ್ಥಾಪಕರಾಗಿದ್ದರು ಆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದವರೇ ಅವರು ಯೋಜನೆ ಒಂದು ದಿನ ಅವರಿಗೆ ಒಂದು ಆಲೋಚನೆ ಹೊಡೆಯಿತು ನನ್ನಂತೆ ವಿದೇಶಗಳಿಗೆ ಹೋಗಿ ವಿದ್ಯೆ ಸಂಪಾದಿಸಿ ಅಲ್ಲಿಂದ ಬಂದ ಬಳಿಕ ತಕ್ಕಮಟ್ಟಿಗೆ ಒಳ್ಳೆಯ ಸಂಬಳ ಪಡೆಯುತ್ತಿರುವ ಜನ ಮೈಸೂರು ದೇಶದಲ್ಲಿ ನಾಲ್ಕಾರು ಮಂದಿ ಇದ್ದೇವೆ ನಾವೆಲ್ಲ ಒಟುಗೂಡಿ ಒಂದಿಷ್ಟು ಹಣ ಸೇರಿಸಿ ವಿದ್ಯಾರ್ಜನೆಗಾಗಿ ಉಪಪತ್ತಿ ಇಲ್ಲದೆ ಇರುವ ಜನಕ್ಕೂ ಇತರ ದೇಶ ಸೇವೆಯ ಉದ್ದೇಶಗಳಿಗೂ ಸಹಾಯ ಕೊಡುವುದರ ಮೂಲಕ ದೇಶಕ್ಕೆ ಒಂದಿಷ್ಟು ಸೇವೆ ಮಾಡಲಾಗದೆ ಒಂದೆರಡು ಗ್ರಂಥಗಳನ್ನು ಪ್ರಕಟಿಸಬಹುದಲ್ಲ ದೇಶದ ಋಣವನ್ನು ತಿಂದ ನಾವು ದೇಶಕ್ಕೆ ಸಾವಿರದಲ್ಲಿ ಒಂದಂಶವನ್ನಾದರೂ ಹಿಂತಿರುಗಿಸುವುದು ಧರ್ಮವಲ್ಲವೇ ಈ ಆಲೋಚನೆಯನ್ನು ಶಾಸ್ತ್ರಿಗಳು ತಮ್ಮ ಆಪ್ತಸ್ನೇಹಿತರಲ್ಲಿ ಪ್ರಸ್ತಾವಿಸಿದರು ಬಹುಶಃ ಎಲ್ಲರೂ ತಕರಾರು ಮಾಡದೆ ಒಪ್ಪಿದರು ಅವರು ಬಹುಶಃ ಹದಿನೈದು ಇಪ್ಪತ್ತು ಮಂದಿ ಎಂದು ತೋರುತ್ತದೆ ಅವರಲ್ಲಿ ಕೆಲವರ ಹೆಸರನ್ನು ಹೇಳುತ್ತೇನೆ ಒಂದು ಡಾಕ್ಟರ್ ಬಿಕೆ ನಾರಾಯಣರಾಯರು ಎರಡು ಎಂಎಸ್ ರಾಮಚಂದ್ರ ರಾಯರು ಮೂರು ಬಿವಿ ರಾಮಯ್ಯಂಗಾರ್ಯರು ನಾಲ್ಕು ಡಾಕ್ಟರ್ ಬಿಎನ್ ಅಯ್ಯಂಗಾರ್ಯರು ಐದು ಎನ್ಎನ್ ಅಯ್ಯಂಗಾರ್ಯರು ಆರು ಎಚ್ಎಸ್ ನಾರಾಯಣರಾಯರು ಏಳು ಎಸ್ಪಿ ಅಯ್ಯಂಗಾರ್ಯರು ಎಂಟು ಡಾಕ್ಟರ್ ಎಸುಬ್ಬರಾಯರು ಒಂಬತ್ತು ಬಿ ಪುಟ್ಟಯ್ಯನವರು ಹತ್ತು ಬಿಶ್ರೀನಿವಾಸ್ ಅಯ್ಯಂಗಾರ್ಯರು ಡಾಕ್ಟರ್ ಹನ್ನೊಂದು ಡಾಕ್ಟರ್ ಎಂವಿ ಸಂಪತ್ ಕುಮಾರನ್ ಇತರರು ಹಲವರಿದ್ದರು ಇವರಲ್ಲಿ ಕೆಲ ಮಂದಿ ತಿಂಗಳು ತಿಂಗಳು ಇಪ್ಪತ್ತು ಇಪ್ಪತ್ತೈದು ರೂಪಾಯಿಯಂತೆ ಕೊಟ್ಟರು ಕೆಲವರು ಹದಿನೈದು ಇಪ್ಪತ್ತು ರೂಪಾಯಿಯಂತೆ ಒಬ್ಬಿಬ್ಬರು ಹತ್ತು ರೂನಂತೆ ಈ ಹಣವನ್ನೆಲ್ಲ ವಸೂಲು ಮಾಡಿ ಕ್ರಮವಾಗಿ ಲೆಕ್ಕ ಬಿಡುತ್ತಿದ್ದವರು ಬಿ ಪುಟ್ಟಯ್ಯನವರು ಬರಾತ ಹಣ ಒಂದು ಸಾವಿರ ಎರಡು ಸಾವಿರದಷ್ಟು ಜಮಾಯಿಸಿದ ಕೂಡಲೇ ಅದಕ್ಕೆ ಯಾವುದೋ ವರಾತ ಬರುತ್ತಿತ್ತು ಉಚ್ಚ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡಿಗೋ ಜರ್ಮನಿಗೋ ಹೋಗಬೇಕೆಂದು ಯಾರೋ ಆಶೆಪಡುವರು ಎಸ್ಜಿ ಶಾಸ್ತಿಯಲ್ಲಿ ತಮ್ಮ ಕಷ್ಟವನ್ನು ತೋಡಿಕೊಳ್ಳುವರು ಈ ಮಾತು ಇತರಲ್ಲಿ ಚರ್ಚೆಗೆ ಬರುವುದು ಅವರಿಗೆ ಸಹಾಯ ಸಲ್ಲುವುದು ಇಂತಹ ಶಿಫಾರಸುಗಳು ಕೆಲವು ಸಂದರ್ಭದಲ್ಲಿ ಗೋಷ್ಠಿಯ ಸದಸ್ಯರ ಬಂಧುಗಳನ್ನು ಕುರಿತೇ ಇರುವುದು ಆಗ ಕೊಂಚ ಕಾವೇರುವುದು ಬೇಗನೆ ಅದು ಸಮಾಧಾನಕ್ಕೆ ಬರುವುದು ಹೀಗೆಲ್ಲ ಆಗಾಗ್ಗೆ ಸಣ್ಣ ಪುಟ್ಟ ತಕರಾರುಗಳು ನಡೆದು ಪರಿಹಾರವಾಗುವು ಒಟ್ಟಿನಲ್ಲಿ ಹದಿನೈದು ಇಪ್ಪತ್ತು ಮಂದಿಗೆ ವಿದೇಶ ವಿದ್ಯಾಭ್ಯಾಸದ ಅನುಕೂಲವೂ ಅನಾವಧೇಯ ಗೋಷ್ಠಿಯಿಂದ ಸಂದಿತು ಮೂರು ನಾಲ್ಕು ಧರ್ಮ ಕಾರ್ಯಗಳಿಗೂ ಸಹಾಯ ಸಿಕ್ಕಿತು ಹಣದ ವಿಷಯವಿರುವ ಕಡೆ ತಕರಾರುಗಳು ಹುಟ್ಟುವುದು ಅಪರೂಪವೇನೂ ಅಲ್ಲವಷ್ಟೇ ಸದಸ್ಯರು ಚೆಂದ ಸ್ವಸ್ತಿ ಮಾಡಿದರು ಕೆಲವರು ಕೊನೆ ವಾಯಿದೆ ಹೇಳುತ್ತಿದ್ದರು ಕೈಬದಲು ತೆಗೆದುಕೊಂಡವರು ಹಾಗೆಯೇ ಮಾಡಿದರು ಇನ್ನು ಕೆಲವರು ತಮ್ಮ ಸೋದರಳಿಯ ಅಣ್ಣನ ಮಗ ಅವರ ಓದಿ ಓದಿಗೆ ಪ್ರೋತ್ಸಾಹ ಕೊಟ್ಟರೆ ಅದು ದೇಶ ಸೇವೆಯಲ್ಲವೇ ಎಂದು ಕೇಳಿದರು ಕೆಲವರಂತೂ ತಲಾ ಐದು ಆರು ಸಾವಿರ ರುಗಳಷ್ಟನ್ನು ಪಡೆದು ಸಾಲ ತೀರಿಸುವ ಸೂಚನೆಯನ್ನೇ ತೋರಿಸಲಿಲ್ಲ ಕಡೆಗೆ ಎಲ್ಲರಿಗೂ ಬೇಸರವಾಯಿತು ಗೋಷ್ಠಿಯನ್ನು ನಿಲ್ಲಿಸುವುದು ಅನಿವಾರ್ಯವಾಯಿತು ಉಳಿದಿದ್ದ ಹಣವನ್ನು ಚಂದ ಕೊಟ್ಟಿದ್ದವರಿಗೆ ದಾಮಾಷಾ ಪ್ರಕಾರ ಅವರವರು ಕೊಟ್ಟಿದ್ದ ಮೊತ್ತಕ್ಕನುಸಾರ ಹಂಚಿದ್ದಾಯಿತು ಹೀಗೆ ಹಂಚಿದ ಹಣವನ್ನು ಕೆಲವರು ತಮ್ಮ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳದೆ ಧರ್ಮಾರ್ಥ ಕಾರ್ಯಗಳಿಗೆ ವಿನಿಯೋಗಿಸಿದರು ಅಂತವರ ಪೈಕಿ ಡಾಕ್ಟರ್ ಬಿ ಕೆ ನಾರಾಯಣರಾಯರು ಒಬ್ಬರು ಅವರು ತಮ್ಮ ಪಾಲಿನ ಮೊಬಲಗನ್ನು ಲಾಲ್ಬಾಗಿನಲ್ಲಿ ಮಕ್ಕಳಿಗೆ ವ್ಯಾಯಾಮ ವಿನೋದೋಪಕರಣವನ್ನು ಒದಗಿಸ್ ಕೊಟ್ಟರು ವಿಚಾರಗೋಷ್ಠಿ ಹಣವನ್ನು ಕೂಡಿಸಿ ಹಂಚುವುದಷ್ಟೇ ನಮ್ಮ ಗೋಷ್ಠಿಯ ಉದ್ದೇಶವಾಗಿರಲಿಲ್ಲ ಆಗಾಗ ಸಾಮಾನ್ಯವಾಗಿ ತಿಂಗಳಿಗೊಂದು ದಿನವಾದರೂ ಎಲ್ಲರೂ ನಮ್ಮ ಪೈಕಿ ಒಬ್ಬರ ಮನೆಯಲ್ಲಿ ಭೋಜನಕ್ಕೆ ಸಿರುತ್ತಿದೆವು ಆ ಮಿತ್ರ ಸಂಭಾಷಣೆ ಎಲ್ಲರಿಗೂ ಉಲ್ಲಾಸಪ್ರದವಾಗಿತ್ತು ಲೋಕದ ಮುನ್ನಡೆ ದೇಶ ವಿದೇಶಗಳ ಪ್ರಶ್ನೆಗಳು ನಮ್ಮ ದೇಶದ ಸಮಾಜದ ಲೋಪಗಳು ನಮ್ಮ ವಿದ್ಯಾಭ್ಯಾಸ ಕ್ರಮದ ನ್ಯೂನತೆಗಳು ನಮ್ಮ ಸಾಹಿತ್ಯ ಸಂಸ್ಕೃತಿಗಳ ಅಭಿವೃದ್ಧಿ ಇಂಥ ಎಲ್ಲ ವಿಚಾರಗಳನ್ನು ಚರ್ಚಿಸುತ್ತೆವು ನಡು ನಡುವೆ ಪರಸ್ಪರ ಮರ್ಮೋದ್ಘಾಟನೆಗಳು ಪರಿಹಾಸ್ಯಗಳು ಇರುತ್ತಿದ್ದವು ಅಂಥ ಒಂದು ಸಂದರ್ಭದಲ್ಲಿಯೇ ನನ್ನ ಶಿಕೆಯನ್ನು ಕತ್ತರಿಸಲಾದದು ಚರ್ಚೆಯಲ್ಲಿ ಭಾಗವಹಿಸುವವರು ನಾನಾ ದೇಶಗಳ ಪರಿಚಯವಿದ್ದವರು ಮತ್ತು ನಾನಾ ಶಾಸ್ತ್ರಗಳಲ್ಲಿಯೂ ನಾನಾ ಪ್ರವೃತ್ತಿಗಳಲ್ಲಿಯೂ ಪರಿಶ್ರಮ ಮಾಡಿದವರು ಆದ್ದರಿಂದ ಪ್ರತಿಯೊಂದು ವಿಷಯವೂ ನಾನಾ ಮುಖವಾದ ಪರ್ಯಾಲೋಚನೆಗೆ ಬರುತ್ತಿತ್ತು ಹೀಗೆ ನಮ್ಮ ದೇಶಾಭ್ಯುದಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳ ವಿಷಯದಲ್ಲಿ ಪರಿಜ್ಞಾನ ವಿನಿಮಯವೂ ಅಭಿಪ್ರಾಯ ವಿನಿಮಯವೂ ಆಗುತ್ತಿದ್ದದ್ದು ನನ್ನ ಒಂದು ದೊಡ್ಡ ಲಾಭವಾಗಿತ್ತು ಪ್ರಪಂಚದಲ್ಲಿ ಎಲ್ಲವೂ ಮುಗಿಯುತ್ತವೆ ಸ್ನೇಹವು ಎಂದೋ ಒಂದು ದಿನ ಕೊನೆಗಾಣುತ್ತದೆ ಆದರೆ ಅದು ನಡೆದಷ್ಟುದಿನ ಸ್ನೇಹವು ಭಗವಂತನ ಒಂದು ಪ್ರಸಾದ ಪ್ರಸಾದ ಪುಷ್ಪದ ಗಮಲೋ ಹಾರಿ ಹೋಗುತ್ತದೆ ಆದರೆ ಅದರ ನೆನಪು ನಮ್ಮ ಅಂತರಂಗದಲ್ಲಿ ಸೇರಿ ಜನ್ಮ ಜನ್ಮಾಂತರಕ್ಕೂ ವಾಸನೆಯಾಗಿರುತ್ತದೆ